ಪ್ರದಕ್ಷಣದ ಬದಲು ಪ್ರವಾಮ ಮಾಡ್ತಾ ಇದ್ರು ಅವರು ತಿರುಗುತ್ತ ಹೀಗೆ ತಿರುತ್ತಾ ಇದ್ದೀರಿ ಅಂತ ಕೇಳಿದ್ರೆ ಅವರು ಹೇಳಿದರು ನನಗೆ ಏನಾದರೂ ಒಳ್ಳೆಯದಾಗಬೇಕು ಅಂತ ಆದರೆ ಪ್ರದಕ್ಷಿಣೆ ಮಾಡಬೇಕು ನನಗೆ ಒಬ್ಬರಿಗೆ ಸಾಯಬೇಕು ಅಂತ ಇಚ್ಛೆ ಇದೆ ಅವರಿಗೆ ಕೆಟ್ಟಾಗುವ ಸಲುವಾಗಿ ನಾನು ಪ್ರದಕ್ಷಿಣೆ ಮಾಡುತ್ತೇನೆ ಹಾಗೆ ಕೆಲವ್ರಿಗೆಲ್ಲ ಇಚ್ಛೆ ಇರುತ್ತದೆ ವಾಮ ಮಾರ್ಗದಲ್ಲಿ ಮಾಡುವಂಥವರೆಲ್ಲ ಇದು ನೋಡಿ ಇದು ಧರ್ಮವೋ ಅಧರ್ಮವೋ ಇನ್ನೊಬ್ಬರಿಗೆ ಕೆಟ್ಟಾಗಬೇಕು ಅಂತ ವಿಚಾರ ಮಾಡಿದ್ರೆ ಅದಂತೂ ಅಧರ್ಮನೇ ಆಗತ್ತೆ ಅದು ಬೇರೆ ವಿಷಯ ಆದರೆ ತನಗೆ ಒಳ್ಳೇದಾಗಬೇಕು ಅಂತ ಮಾಡಿದಾಗ ಅದು ಧರ್ಮವೋ ಅಧರ್ಮವೋ ಧರ್ಮವೇ ಅಧರ್ಮ ಅಂತ ಹೇಳಿ ಬರೋದಿಲ್ಲ ಆದರೆ ಆ ಧರ್ಮ ಮೋಚಕ ಧರ್ಮ ಬಂಧಕ ಸಂಸಾರದಿಂದ ಮೋಚನೆಯಾಗುವುದಕ್ಕೆ ಕಾರಣ ಅಲ್ಲ ಹೆಂಡತಿ ಮಕ್ಕಳು ಗಂಡ ಸಂಸಾರ ಉದ್ಯೋಗ ಹಣ ಕಾಸು ಇವೆಲ್ಲ ಏನಿದು ಮತ್ತೆ ನಾನು ಇದೇ ಸಂಸಾರದಲ್ಲಿಯೇ ಇದ್ದು ಅನುಭವಿಸಬೇಕಾದ ವಸ್ತುಗಳು ಇವುಗಳನ್ನು ನಾನು ಎಷ್ಟು ಕೇಳಿದರೂ ಈ ಕರ್ಮಗಳು ಮತ್ತೆ ಮತ್ತೆ ನನ್ನನ್ನ ಇಲ್ಲಿಯೇ ಕಟ್ಟಿಹಾಕುವ ಕರ್ಮಗಳು ಕಟ್ಟಿಕೊಂಡ ನನ್ನ ಬಿಚ್ಚಿಕೊಂಡು ಹೋಗುವ ಕರ್ಮಗಳಲ್ಲ ಕಟ್ಟಿದ ನನಗೆ ಮತ್ತಷ್ಟೂ ಕಟ್ಟುವಂತಹ ಕರ್ಮಗಳು ಇವೆ ನನಗೆ ಜನ್ಮ ಅನೇಕ ಜನ್ಮಗಳಲ್ಲಿ ಸಾಕಷ್ಟು ಐಶ್ವರ್ಯ ಸಂಪತ್ತು ಸರ್ವಥ ನನಗೆ ಕಡಿಮೆ ಆಗಬಾರದು ಸಾಕಷ್ಟು ಐಶ್ವರ್ಯ ಸಮೃದ್ಧಿ ನನಗಿರಬೇಕು ಅಂತ ಬೇಕಾದಷ್ಟು ಲಕ್ಷ್ಮಿ ಉಪಾಸನೆ ಮಾಡ್ತಾನೆ ಅಂತಿಟ್ಟುಕೊಳ್ಳಿ ಅದರ ಅರ್ಥ ಏನು ಇನ್ನೂ ನಾನು ಇದೇ ಜನ್ಮಗಳಲ್ಲಿ ಹೀಗೆ ಹುಟ್ಟತಾ ಹುಟ್ಟುತ್ತಾ ಇರಬೇಕು ಮೋಕ್ಷಕ್ಕೆ ಹೋಗೋದು ಬೇಡ ಅಂತ ಅರ್ಥ ಅಲ್ಲ ಹಾಗಾದರೆ ಮೋಕ್ಷಕ್ಕೆ ಹೋಗಬೇಕು ಅಂತಾದರೆ ಈ ಅನುಭವಿಸಬೇಕಾದಂತಹ ಏನೇನು ಸುಖ ಐಶ್ವರ್ಯ ಸಮೃದ್ಧಿ ಉಂಟೋ ಇವುಗಳನ್ನು ಬೇಡಿದರೆ ಆಗೋದಿಲ್ಲ ಕೇವಲ ಭಗವತ್ ಪ್ರೀತಿಯನ್ನು ಬೇಡಬೇಕು ಭಗವದ ಅನುಗ್ರಹವನ್ನು ಪ್ರಾರ್ಥಿಸಬೇಕು ಅಂದಾಗ ಮಾತ್ರ ಮೋಕ್ಷದ ಆಶೆ ಉಂಟು ಇಲ್ಲದೆ ಇದ್ರೆ ಮೋಕ್ಷದ ಆಶೆ ಇದು ಶಾಸ್ತ್ರದಲ್ಲಿ ಅತೀ ಸ್ಪಷ್ಟವಾಗಿ ಹೇಳಿದೆ ಇಷ್ಟು ಭಕ್ತಿಯಿಂದ ನೀವೆಲ್ಲ ಪ್ರವಚನ ಕೇಳ್ತೀರಿ ಶ್ರದ್ಧೆಯಿಂದ ಕೇಳ್ತೀರಿ ಕೇಳಿದ ಮೇಲೆ ಈ ಪ್ರವಚನ ಇದು ಭಗವಂತನ ಪೂಜಾರೂಪವಾಗಿ ನಾವು ಮಾಡಿದ್ದೇವೆ ಪೂಜಾರೂಪವಾಗಿ ಇದನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವೆ ಇದರಿಂದ ದೇವರು ಪ್ರಸನ್ನರಾಗಿ ಅನುಗ್ರಹ ಮಾಡಲಿ ಅಂತಂದ್ರೆ ಇದು ಅಕೌಂಟ್ ಆಗ್ತದೆ ಮೋಕ್ಷ ಸಾಧನದಲ್ಲಿಷ್ಟರೊಳಗೆ ಪರಮಾತ್ಮ ಇದನ್ನು ಸೇರಿಸಿಕೊಳ್ತಾನೆ ಇಂಥ ದಿವಸ ಇಂಥ ಡೇಟು ಜಯನಗರದ ಮಟ್ಟದಲ್ಲಿ ಇಷ್ಟು ಜನ ಮೋಕ್ಷ ಸಾಧನೆ ಮಾಡಿದ್ದಾರೆ ನಿಮಗೆಲ್ಲಾನು ಫ್ರೀಡ್ ಆಗಿ ಹೋಗ್ತದೆ ಕಂಪ್ಯೂಟರ್ ಒಳಗೆ ಇವತ್ತು ನಾನು ಏನೋ ಗಾಯತ್ರಿ ಒಂದು ನಾಲ್ಕು ಮಾತುಗಳನ್ನು ಕೇಳಿದ್ದೇನೆ ಉಪದೇಶ ಆಗಿದೆ ಪ್ರವಚನ ಮಾಡಿದ್ದು ಇದರಿಂದ ಏನಾದರೂ ಪುಣ್ಯ ಬಂದಿದ್ರೆ ನನಗೆ ಸ್ವಲ್ಪ ಇನ್ಕ್ರಿಮೆಂಟ್ ಆಗಲಿ ಅಂತ ಅನುಸಂಧಾನ ಮಾಡಿಕೊಂಡು ದೇವರ ಅಕೌಂಟ್ ಮಾಡ್ತಾನೆ ಆದರೆ ಸಪರೇಟ್ ಇದೆ ಅದರದ್ದು ರಿಜಿಸ್ಟರ್ ಬೇರೆ ಓಪನ್ ಮಾಡ್ತಾನೆ ಸಕಾಮ ಕರ್ಮಗಳ ಲಿಸ್ಟಿನೊಳಗೆ ಅದನ್ನು ಹಾಕಿ ಸಂಸಾರದಲ್ಲಿಯೇ ಇದ್ದು ಸುಖ ಅನುಭವಿಸಲಿಕ್ಕೆ ಬೇಕಾದಂತಹ ಕರ್ಮಗಳ ಲಿಸ್ಟಿನಲ್ಲಿ ಹಾಕ್ತಾನೆ ಮೋಕ್ಷದ ಲಿಸ್ಟಿನಲ್ಲಿ ಹಾಕುದಿಲ್ಲ ಇಷ್ಟು ದೊಡ್ಡ ಕರ್ಮ ಅಲ್ಲ ಸುಮ್ಮನೆ ಯಾರೋ ಬಂದರೆ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ತೀರಲ್ಲ ಪ್ರತಿ ನಮಸ್ಕಾರ ಸಮಾನರಾದಂಥವರಲ್ಲಿ ಮಾಡಬೇಕಾದದ್ದು ಧರ್ಮವೇ ಉತ್ತಮರಿಗೆ ವಿಶೇಷವಾದ ರೀತಿಯಲ್ಲಿ ನಮಸ್ಕಾರ ಅಧಮರಿಗೆ ಆಶೀರ್ವಾದ ಮಾಡುವುದು ದಯಾ ಮಾಡುವುದು ಬೇರೆ ಆದರೆ ಪ್ರತಿ ನಮಸ್ಕಾರಾದಿಗಳೇನುಂಟೋ ಇದು ಮಧ್ಯಮರಲ್ಲಿ ಮಾಡಬೇಕಾದ ಒಂದು ಸಣ್ಣ ಕೆಲಸ ಒಬ್ಬ ವೈಷ್ಣವ ಮತ್ತೊಬ್ಬ ವೈಷ್ಣವನನ್ನು ನೋಡ್ತಾನೆ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತಂತಾನೆ ಇದು ಒಂದು ಸಾಧನೆ ಮಾಡಿಕೊಳ್ಳಬಹುದು ನೀವು ಇವನ ಅಂತರ್ಯಾಮಿಯಾದ ಭಗವಂತನಿಗೆ ಅವನ ಪ್ರೀತಿಗಾಗಿ ಆ ಅಂತರ್ಯಾಮಿಯಾದ ಪರಮಾತ್ಮ ಅದ್ಭುತವಾದಂತಹ ಒಂದು ಶಕ್ತಿಯನ್ನ ತುಂಬಿಕೊಂಡು ಇವನ ಈ ರೂಪದೊಳಗೆ ಬಂದಿದ್ದಾನೆ ಅವನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಇದರಿಂದ ಅವನು ಪ್ರೀತನಾಗಲಿ ಅಂತ ನೀವು ಅನುಸಂಧಾನ ಮಾಡಿದೆ ನಿಮ್ಮ ಅಪರೋಕ್ಷ ಜ್ಞಾನ ಸಾಧನದ ಲಿಸ್ಟೊಳಗೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಕೇಳಿದ ಒಂದು ಮಾತು ಕೌಂಟ್ ಆಗ್ತದೆ ಯಾವುದೇ ಕೆಲಸ ಒಳ್ಳೆಯ ಕೆಲಸ ಆಗಿರ್ಬೋದು ನಿಷಿದ್ಧ ಆದರೆ ಅಲ್ಲ ಮತ್ತೆ ಕೆಟ್ಟ ಕೆಲಸ ಮಾಡಿ ಇದು ದೇವರ ಪ್ರೀತನಾಗಲಿ ಅಂತಂದ್ರೆ ಅದೇ ನಾವು ಅಪರೋಕ್ಷ ಸಾಧನದೊಳಗೆ ಕೌಂಟ್ ಆಗುವುದಿಲ್ಲ ವಿಹಿತವಾದ ಕರ್ಮ ಭಗವಂತ ಹೇಳಿದ ಆಜ್ಞಾ ಮಾಡಿದ ಕರ್ಮಗಳು ಯಾವುದುಂಟೋ ಶಾಸ್ತ್ರೋಕ್ತವಾದ ಕರ್ಮಗಳು ಅವುಗಳನ್ನು ಭಗವತ್ಪ್ರೀತಿಗಾಗಿ ನಾವು ಮಾಡಿದರೆ ಅದು ಮೋಚಕ ಇಲ್ಲದಿದ್ದರೆ ಅದು ಬಂಧಕ ಜನರ ದೃಷ್ಟಿಯಲ್ಲಿ ನಾವು ಧಾರ್ಮಿಕರ ಅನಿಸಿದರೂ ನಾವು ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಿದಂತೆ ಆಗುವುದಿಲ್ಲ ಬಹಳ ವೇದದಿಂದ ಹೊರಟಿದೆ ನಮ್ಮ ವಾಹನ ಆದರೆ ಹೊರಟದ್ದೇಗೆ ರಿವರ್ಸ್ ಆಗಿ ಹೊರಟಿದೆ ಮುಂದೆ ಹೊರಟಿದೆ ಭಾರೀ ದಾನ ಧರ್ಮ ಭಾರೀ ಜೋರಾಗಿ ಯಜ್ಞ ಯಾಗ ವೈಭವದಿಂದ ಮಾಡ್ತಾ ಇರ್ತೇವೆ ನಮ್ಮ ಧರ್ಮದ ವಾಹನ ಬಹಳ ವೇಗದಿಂದ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಮುಂದೆ ಅಲ್ಲ ಹಿಂದೆ ಹೋಗ್ತಾ ಮತ್ತೆ ಸಂಸಾರಕ್ಕೆ ನಾನು ನಿಂತಿಲ್ಲ ಎಷ್ಟು ನಿಜ ನಿಂತಿಲ್ಲ ಆದರೆ ಹಿಂದೆ ಹೋಗ್ತಾಯಿ ಮತ್ತೆ ನಮ್ಮನ್ನು ಸಂಸಾರದಲ್ಲಿ ಮತ್ತಷ್ಟೂ ಗಟ್ಟಿಯಾಗಿ ಕೂಡಿಸುವಂತೆ ಮಾಡ್ತಾಯಿ ನಾವು ಮುಂದೆ ಹೋಗಬೇಕಾದ ಭಗವಂತನ ಪ್ರೀತಿಗಾಗಿ ಮಾತ್ರ ಕರ್ಮ ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಜ್ಞಾಥಾತ್ ಕಣೋನ್ಯತ್ರ ಲೋಕೋಯಂ ಕರ್ಮಬಂಧ ತದರ್ಥ ಕರ್ಮ ಕೌಂತ್ಯಯ ಮುಕ್ತಸಂಗ ಸರ ಅರ್ಜುನ ಯಾರ್ಥತ್ಕರ್ಣ ಅನ್ಯತ್ರೋಕ ಅಯಂ ಕರ್ಮ ಬಂಧನ ಯಜ್ಞಾಂದ್ರ ಭಗವಂತ ಯಜ್ಞೋ ವಿಷ್ಣು ಯಜ್ಞ ಯಜ್ಞೋ ಯಪತಿಜ್ವ ಯಜ್ಞಾಂಗೋ ಯಜ್ಞವಾಹನ ಯಜ್ಞ ಶಷ್ಣುಸಹಸ್ರನಾಮದಲ್ಲಿ ವರ್ತದೆ ಯಜ್ಞಾಂದ್ರ ವಿಷ್ಣು ಬ್ರಾಹ್ಮಣದಲ್ಲಿಯೂ ವೇದದಲ್ಲಿಯೂ ವರ್ತದೆ ಯಜ್ಞೋ ವಿಷ್ಣು ಯಜ್ಞ್ರ ವಿಷ್ಣು ಪರಮತ್ಮ ಅಂತರ್ಥ ಇದೆ ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ ಯಜ್ಞನಾಮಕನಾದ ಆ ಪರಮಾತ್ಮ ಎಲ್ಲ ಯಜ್ಞಗಳಿಗೆ ಉದ್ದೇಶ್ಯನಾದ ಆ ಭಗವಂತ ಉಂಟಲ್ಲ ಅಂತಹ ಪರಮಾತ್ಮನ ಪ್ರೀತಿಗಾಗಿ ಮಾಡದೇ ಇರುವ ಇನ್ಯಾವುದೇ ಕರ್ಮವಾಗಿದ್ದರೂ ಕೂಡ ಅದು ಬಂಧಕ ಯಜ್ಞಾರ್ಥಾ ಕರ್ಮಣ ಅನ್ಯತ್ರ ಅಯಂ ಲೋಕಃ ಕರ್ಮ ಹಾಗಾದ್ರೆ ಏನ್ ಮಾಡ್ಲಿ ನಾನು ತದರ್ಥ ಕರ್ಮ ಕೌಂತ್ಯಯ ಮುಕ್ತ ಸಂಗ ಸಮರಹದ ಲೌಕಿಕವಾದ ಸಂಘ ಫಲದ ಅಪೇಕ್ಷೆಯನ್ನ ಇಟ್ಟುಕೊಂಡು ಕರ್ಮ ಮಾಡಬೇಡ ಯುದ್ಧದಂತಹ ಕರ್ಮವುಂಟು ಯುದ್ಧದಂತಹ ಮಹಾಘೋರವಾದ ಕರ್ಮ ಮಾಡುವಾಗಲೂ ನಿನ್ನ ತಲೆ ಯಜ್ಞನಲ್ಲಿರಲಿ ಯಜ್ಞನಾಮಕನಾದ ಪರಮಾತ್ಮನ ಪ್ರೀತಿಗಾಗಿ ನಾನು ಯುದ್ಧ ಮಾಡತಾ ಇದ್ದೇನೆ ಕೊಲ್ಲೋದು ಯಜ್ಞನಾಮಕ ಭಗವಂತನ ಪ್ರೀತಿಗಾಗಿ ಸಂಶಪ್ತಕರನ್ನ ಕೊಂದದ್ದು ಯಜ್ಞನಾಮಕ ಪರಮಾತ್ಮನ ಪ್ರೀತಿಗೆ ನಿವಾಕವಚರನ್ನ ಕೊಲ್ಲೋದು ಯಜ್ಞನಾಮಕ ಪರಮಾತ್ಮನ ಪ್ರೀತಿಗೆ ಅಂತ ಅನುಸಂಧಾನ ಮಾಡುವ ಅರ್ಜುನ ನಿನ್ನ ಜಯಕ್ಕಾಗಿ ಏನೋ ದ್ರೌಪದಿಯ ವಸ್ತ್ರಾಪಹಾರ ಮಾಡಿದರೂ ಆ ಸೈಡು ತೀರಿಸಿಕೊಳ್ಳುವುದಕ್ಕಾಗಿ ಅಂತ ತಿಳಿದುಕೊಳ್ಳಬೇಡ ಯಜ್ಞಾರ್ಥಾತ್ಕರ್ಮಣ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ಇವರೆಲ್ಲರೂ ಧರ್ಮದ್ರೋಹಿಗಳು ನಾರಾಯಣ ದ್ರೋಹಿಗಳು ಲೋಕಕಂಟಕರು ಇವರನ್ನು ಸಂಹಾರ ಮಾಡುವುದು ಕ್ಷತ್ರಿಯರಿಗೆ ವಿಹಿತವಾದ ಧರ್ಮ ಅದನ್ನು ನಾನು ಪರಮಾತ್ಮನ ಆಜ್ಞಾರೂಪವಾಗಿ ಪರಮಾತ್ಮನ ಪ್ರೀತಿಗಾಗಿ ಮಾಡುತ್ತೇನೆ ಅಂತ ಮಾಡೋ ಜ್ಞಾನಿದು ಮೋಚಕವಾಗಿತ್ತು ಅರ್ಜುನ ಅಪರೋಕ್ಷಜ್ಞಾನಿಯೇ ನಮ್ಮಂಥವರಿಗೆ ಹೇಳುತ್ತಾ ಇದ್ದಾರೆ ಅವನಿಗೆ ಗೊತ್ತು ಆದರೂ ತಿರೋಹಿತವಾದದ್ದನ್ನ ಉಪದೇಶ ಮಾಡುತ್ತಾರೆ ಕೆಲವು ಅವನ ನಿಮಿತ್ತ ಮಾಡಿ ಇಡೀ ಜಗತ್ತಿನ ಜೊತೆ ಇವರು ಹೇಳುತ್ತಾ ಇದ್ದಾನಷ್ಟೇ ಯಜ್ಞಾರ್ಥಾತ್ ಕಮಣ್ಣತ್ರ ಲೋಕೋಯಂ ಕರ್ಮಬಂಧನ ತದರ್ಥಂ ಕರ್ಮ ಕೌಂತ್ಯಯ ಮುಕ್ತ ಸಂಗ ಸಮಾಚಾರ ಎಂಬುದಾಗಿ ನಮಗೆ ತಿಳಿಸ್ತಾನೆ ಆದ್ದರಿಂದ ನಾವು ಹಾಗಾದರೆ ಬಹಳ ಜಾಗರೂಕರಾಗಬೇಕಾಯಿತು ನಾವು ಹಿಂದೆ ಓಡಬಾರದು ಮುಂದೆ ಓಡಬೇಕು ಮೋಕ್ಷದ ದಾರಿಯಲ್ಲಿ ನಾವು ನಡೆಯಬೇಕು ಹಾಗಾದರೆ ಲೌಕಿಕವಾದಂತಹ ಹಣ ಸಂಪತ್ತು ಕಾಸು ಮೊದಲಾದವುಗಳ ಅಪೇಕ್ಷೆಗಳಿಗಿಂತಲೂ ನಮ್ಮಲ್ಲಿ ಯಾವಾಗಲೂ ಭಗವಂತನ ಪ್ರೀತಿಯನ್ನೇ ಅಪೇಕ್ಷಿಸುವ ಯಜ್ಞನಾಮಕನಾದ ಪರಮಾತ್ಮನ ಕಡೆಗೇ ನಮ್ಮ ತಲೆ ಹರಿಯುವಂತೆ ನಮ್ಮ ಮನಸ್ಸು ಹೋಗುವಂತೆ ಆಗಬೇಕು ಹೇಗಾಗಬೇಕು ಗಾಯತ್ರಿಯಿಂದ ದೇವರಿಗೆ ಪ್ರಾರ್ಥಿಸಬೇಕಷ್ಟೇ ತತ್ಸವಿತುರ್ವರೆಣ್ಯ ಭರ್ಗೋ ದೇವಸ್ವಧೀನಿ ಧಿಯೋ ಯೋ ನ ಪ್ರಚೋದಯ ಹೇಗೆ ಅಂದ್ರೆ